ನಲವತ್ತೊಂಬತ್ತನೆಯ ತರಂಗ ಮರುದಿನ ವಾಮದೇವ ವಿಶ್ವಾಮಿತ್ರ ಮಹರ್ಷಿ ನಚಿಕೇತರ ಆಶ್ರಮಕ್ಕೆ ಹೋದರು ಅವರಿಗೆ ಇವರಿಬ್ಬರು ಬರುವರು ಎಂಬುದು ಗೊತ್ತಿರಬೇಕು ಅಂತೂ ಭಗವಾನರೇ ಆಶ್ರಮದ ಬಾಗಿಲಿಗೆ ಬಂದಿದ್ದಾರೆ ಬ್ರಹ್ಮವಿದ್ಯಾ ಸಂಪ್ರದಾಯ ಕರ್ತೃಗಳಾಗಿ ಒಬ್ಬರಾದ ನಚಿಕೇತರ ಆಶ್ರಮವೆಂದರೇನು ಸಾಮಾನ್ಯವೇ ಬ್ರಹ್ಮವಿತ್ತುಗಳು ಬ್ರಹ್ಮಜ್ಞರು ಬ್ರಹ್ಮಿಷ್ಠರು ಬ್ರಾಹ್ಮಣರು ಬೇಕಾದ ಹಾಗೆ ಇದ್ದಾರೆ ಎಲ್ಲರೇ ಎಲ್ಲರೂ ಉಪನಿಷ್ ಉಪನಿಷತ್ ಪಾರಾಯಣ ಮಾಡುತ್ತಾ ಇವರನ್ನು ಪ್ರತೀಕ್ಷೆ ಮಾಡುತ್ತಿದ್ದಾರೆ ಆಕಾಶ ಮಾರ್ಗದಲ್ಲಿ ಬಂದು ಇಬ್ಬರು ಅಶ್ವಮೋಪಾಂತದಲ್ಲಿ ಇಳಿದರು ಅಲ್ಲಿದ್ದ ಮೃಗ ಸಂಭ್ರಮವಾಗಿ ಇವರ ಬರವನ್ನು ಉದ್ಘೋಷಿಸುತ್ತಾ ಆಶ್ರಮದ ಬಾಗಿಲಿಗೆ ಕರೆದೊಯ್ದವು ಅಲ್ಲಿದ್ದ ಮರಗಿಡಗಳು ಸಹ ತಮ್ಮ ತಮ್ಮ ಹೊಸತನವನ್ನು ಮೆರೆದು ಹೊಸ ಬಟ್ಟೆ ಹೆಣ್ಣುಗಳಂತೆ ಅವರಿಗೆ ಸ್ವಾಗತವನ್ನು ನೀಡಿದವು ಮಗ್ಗುಲಲ್ಲಿ ಹರಿಯುವ ಭಾಗೀರಥಿಯು ಕೂಡ ಮಂಜುಲನಾ ಮಂಗಳ ಗೀತೆಗಳನ್ನು ಪಾಡಿದಳು ಭಗವಾನ್ ನಚಿಕೇತರೆ ಇಬ್ಬರಿಗೂ ಅರ್ಘಪಾದ್ಯಾದಿಗಳನ್ನು ಕೊಟ್ಟು ಕರೆದುಕೊಂಡು ಅವರನ್ನು ಅತಿಥಿ ಇರಿಸಿದರು ಪರಸ್ಪರ ಮಧುಪರ್ಕದಾನದಿಂದ ಅತಿಥಿಗಳ ಪೂಜೆಯು ಮುಕ್ತಾಯವಾಯಿತು ಎಲ್ಲರನ್ನೂ ಬೀಳ್ಕೊಟ್ಟು ನಚಿಕೇತರೊಬ್ಬರೇ ಉಳಿದರು ಅತಿಥಿಗಳಿಗೆ ಆಯಾಸವಾಗಿಲ್ಲದೇ ಇದ್ದರೆ ಸ್ನಾನಾದಿಗಳಿಗೆ ಹೇಳಬಹುದು ಎಂದು ಉಪಚಾರವಾಗಿ ಅವರಿಗೆ ಸ್ನಾನಿಗಳನ್ನು ಮಾಡಿಸಿ ತಮ್ಮ ಅಗ್ನಿ ಅಗ್ನಿಗೃಹಕ್ಕೆ ಕರೆದುಕೊಂಡು ಹೋದರು ಅಲ್ಲಿ ವಾಮದೇವನನ್ನು ಸಾಕ್ಷೀಕರಿಸಿಕೊಂಡು ಬ್ರಹ್ಮರ್ಷಿಗಳಿಗೆ ಅಗ್ನಿವಿದ್ಯೆ ಬ್ರಹ್ಮವಿದ್ಯೆಗಳಲ್ಲಿ ಯಾವುದು ಬೇಕಾದರೂ ಅದನ್ನು ತೆಗೆದುಕೊಳ್ಳಬಹುದು ಸಮ್ಮತವಾದಲ್ಲಿ ಎರಡನ್ನೂ ಅಂಗೀಕರಿಸಬಹುದು ಆದರೆ ಉಪದೇಶವಾಗಿ ಅಲ್ಲ ದಾನವಾಗಿ ಭಗವಾನ್ ವಿಘ್ನೇಶ್ವರನ ಅಪ್ಪಣೆಯಾಗಿದೆ ಎಂದರು ವಿಶ್ವಾಮಿತ್ರರಿಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯವಾಗಿದೆ ಭಗವಾನರು ತನಗೆ ವಾಮದೇವನೊಡನೆ ಸರಿಸಮವಾಗಿ ಮಧುಪ್ರಕಾದಿಗಳನ್ನು ಕೊಟ್ಟದ್ದು ತನ್ನನ್ನು ಬ್ರಹ್ಮರ್ಷಿ ಎಂದು ಸಂಬೋಧಿಸಿದ್ದು ಕೊಟ್ಟು ಸಾರ್ಥಕವಾಯಿತೆಂದು ಕೃತಕೃತ್ಯವನ್ನು ತಂದಿತ್ತಿವೆ ಆತನಿಗೆ ಏನು ಹೇಳಬೇಕೆಂದು ತೋರದೇ ಹೋಗಿದೆ ಮೂಕನೋನವನ್ನಾದನಂತಾಗಿದ್ದಾನೆ ಅದನ್ನು ಕಂಡು ವಾಮದೇವನೇ ಮಾತನಾಡಿದನು ಭಗವಾನರು ತ್ರಿಕಾಲಗ್ನರು ಹೃದಯ ಗ್ರಂಥಿ ವಿಚ್ಛೇದನ ಸಂಪ್ರದಾಯವನ್ನು ಭಗವಾನ್ ವೈಷ್ಣವಿಂದ ಪಡೆದುಕೊಂಡ ಮಹಾನುಭಾವರು ತಾವು ಈ ಮಹಾವಿದ್ಯಗಳನ್ನು ಕೊಡುವನೆಂದ ಮಾತದಿಂದಲೇ ತೃಪ್ತನಾಗಿ ಆನಂದ ಪರಾಕಾಷ್ಟ ದೃಶ್ಯಕ್ಕೆ ಬಂದಿದ್ದಾನೆ ಇನ್ನು ಉಳಿದಿರುವುದೇ ತಮ್ಮಂತಹರು ಕೊಡುವೆನು ಎಂದು ಸಂಕಲ್ಪಿಸಿದಾಗಲೇ ಆ ವಿದ್ಯೆಗಳು ಆ ಪಾತ್ರವನ್ನು ಸೇರಿ ಅನುಗ್ರಹ ಮಾಡುವು ಆದ್ದರಿಂದ ಯಾವುದು ಬೇಕು ಎಂದು ಆತನನ್ನು ಕೇಳಿಕೊಳ್ಳುವುದಕ್ಕಿಂತ ವೃದ್ಧರುಗಳಾದ ತಾವು ತಮಗೆ ಅಪ್ಪಣೆಯಾಗಿರುವಂತೆ ಉಭಯ ವಿದ್ಯಗಳನ್ನು ಅಲಂಕರಿಸಿ ಈತನನ್ನು ಸಮ ಭಗವಾನರಿಗೆ ಆ ಮಾತು ಸೊಗಸಿತು ವಸಿಷ್ಠರ ಶಿಷ್ಯರಲ್ಲದೆ ಇತರರಿಗೆ ಈ ವಿನಯವೆಲ್ಲಿಂದ ಬರಬೇಕು ಅಂತೂ ವಾಮದೇವರು ಉಭಯ ವಿದ್ಯೆಗಳನ್ನು ಕೊಡಿ ಲೋಭಿಗಳಾಗಬೇಡಿ ಎಂದು ಅಪ್ಪಣೆ ಮಾಡಿದರು ಆಗಲಿ ವಾಸಿಷ್ಠರ ಅಪ್ಪಣೆ ಮುಖ್ಯ ಭಗವಾನ್ ಯಜ್ಞೇಶ್ವರನ ಕೃಪೆಯ ವಿಶ್ವಾಮಿ ತಾನೇ ತಾನಾಗಿರಲು ಕೃಪೆಯು ವಿಶ್ವಾಮಿತ್ರರಿಗೆ ತಾನೇ ತಾನಾಗಿರಲು ಏನನ್ನು ತಾನೇ ಲಭ್ಯವಾಗುವುದಿಲ್ಲ ವಿಶ್ವಾಮಿತನ ಮುಖವನ್ನು ನೋಡಿದರು ಆತನು ಎದ್ದು ಕೈ ಮುಗಿದುಕೊಂಡು ನಾನು ಎಷ್ಟೇ ಆಗಲಿ ತಮ್ಮ ಅನುಗ್ರಹ ವರ್ಗಕ್ಕೆ ಸೇರಿದವನು ಆಜ್ಞಾಕರನಾಗುವುದಕ್ಕೆ ಬದ್ಧನು ಎಂದು ನಮಸ್ಕಾರ ಮಾಡಿದನು ಭಗವಾನರು ನಗು ನಗುತ್ತಾ ಕೈ ಹಿಡಿದು ಮೇಲಕ್ಕೆ ಬೆಂಕಿಯಲ್ಲಿ ದೊಡ್ಡ ವ್ಯತ್ಯಾಸಗಳು ಬೆಂಕಿ ಆಗುವವರೆಗೆ ಆದ ಮೇಲೆ ಯಾವುದೂ ತಾರತಮ್ಯವಿಲ್ಲ ಅಲ್ಲಿ ತಾರತಮ್ಯವನ್ನು ಕಾಣುವುದು ಕಾರ್ಯಾನುಗುಣವಾಗಿ ಅದಿರಲಿ ಗೌರವಕ್ಕೆ ನಾವು ಎಷ್ಟೋ ಎಷ್ಟು ಪಾತ್ರರು ನೀವು ಅಷ್ಟೇ ಪಾತ್ರರು ತಾವು ಗೋತ್ರ ಪ್ರವರ್ತಕರಾಗಿರುವ ತಾವು ಗೋತ್ರ ಪ್ರವರ್ತವರಾಗುವಿರಿಪತಿಗಳು ಮಂತ್ರದೃಷ್ಟರು ವೇದ ಪುರುಷನು ತಮ್ಮಿಂದ ಅಪಾರ ಸೇವೆ ತೆಗೆದುಕೊಳ್ಳಲು ಕಾದುರುವನು ತಾವು ಭೂತಾರ್ಥದ ಬಲದಿಂದ ಗೌರವಕ್ಕೆ ಪಾತ್ರರಾದರೆ ತಾವು ಭವಿಷ್ಯದ ಅರ್ಥದ ಸಂಪತ್ತಿನಿಂದ ಗೌರವರು ಎಂದು ವಿಶ್ವಾಸದಿಂದ ನುಡಿದು ಮಗ್ಗುಲಲ್ಲಿ ಬೇರೊಂದು ಕೃಷ್ಣದ ಮೇಲೆ ಕುಡಿತರು ನಚಿಕೇತರು ಅನುಸಂಧಾನ ಮಾಡಿ ಅಗ್ನಿದೇವಿಯನ್ನು ದಾನ ಮಾಡಿದರು ಯಜ್ಞೇಶ್ವರನು ಕೃಪೆ ಮಾಡಿ ತನ್ನ ವಿಶ್ವರೂಪವನ್ನು ಪ್ರಕಟ ಮಾಡಿ ಬ್ರಹ್ಮಂಡವೆಲ್ಲವನ್ನೂ ತಾನು ಧರಿಸುವ ಮರ್ಮವನ್ನು ತೋರಿಸಿ ಬ್ರಹ್ಮಿ ಇದು ಈ ಲೋಕ ಇದು ಈ ಲೋಕ ಎಂದು ಚತುರ್ದಶ ಲೋಕಗಳನ್ನು ನಾಮನಿರ್ದೇಶ ಪೂರ್ವಕವಾಗಿ ತೋರಿಸಿ ಇನ್ನು ನಿನಗೆ ಈ ವಿದ್ಯೆ ಬಂತು ಎಂಬುದನ್ನು ಸಾವಧಾನವಾಗಿ ತಿಳಿದುಕೋ ಮುಂದೆ ಈ ಮಹಾನುಭಾವದಿಂದ ಬ್ರಹ್ಮವಿದ್ಯೆಯನ್ನು ಪಡೆದುಕೊಂಡು ಅಪ್ಪಣೆ ಕೊಟ್ಟನು ನಚಿಕೇತರು ಯಜ್ಞೇಶ್ವರನು ವಿಶ್ವಾಮಿತ್ರರಲ್ಲಿ ವಹಿಸಿರುವ ಆಧಾರವನ್ನು ಕಂಡು ಪರಮಸಂತುಷ್ಟರಾಗಿ ಅಯ್ಯ ಈ ದೇವತಾನುಗ್ರಹವನ್ನು ಸಂಪೂರ್ಣವಾಗಿ ಸಾಧಿಸಿರುವವರೇ ಬ್ರಹ್ಮವಿದ್ಯಾಧಿಕಾರಿಗಳು ಇಂತಹವರು ಸಿಕ್ಕಿ ಅವರಿಗೆ ವಿದ್ಯಾದಾನ ಮಾಡಿದಲ್ಲದೆ ನಾವು ಋಷಿ ಋಣವನ್ನು ತಿಳಿಸಿದಂತಾಗುವುದಿಲ್ಲ ಇಂದಿಗೆ ನಾನೂ ಕೃತಾರ್ಥನಾದಹಾಗಾಯಿತು ನಿಮ್ಮಂತಹ ಅಧಿಕಾರಿಗಳು ಜನ್ಮದಲ್ಲಿ ಒಬ್ಬರಾದರೂ ಸಿಕ್ಕುವರೋ ಇಲ್ಲವೋ ಎಂದು ಮನಃಪೂರ್ವಕವಾಗಿ ಮನಃಪೂರ್ವಕವಾಗಿ ಹೊಗಳುತ್ತಾ ಆಚಮನ ಮಾಡಿ ಮತ್ತೊಂದು ವಿದ್ಯೆಯನ್ನು ಕೊಡಲು ಸಿದ್ಧರಾದರು ವಿಶ್ವಾಮಿತ್ರನು ಆಚಮನಶುದ್ಧವಾಗಿ ವಿದ್ಯಾಗ್ರಹಣಕ್ಕೆ ಸಿದ್ಧನಾದನು ಅವರು ಪ್ರಣವೋಚ್ಚಾರ ಮಾಡುತ್ತಿದ್ದ ಹಾಗೆಯೇ ವಿಶ್ವಾಮಿತ್ರನಿಗೆ ದೇಹವೆಲ್ಲ ಏಕಾಗ್ರತೆಗೆ ಬಂದು ತಾನು ಹಣ್ಣಿನೊಳಗಿನ ಓಟೆಯಂತೆ ದೇಹಗಳು ಪ್ರತ್ಯೇಕನು ದೇಹದಿಂದ ಪ್ರತ್ಯೇಕನು ಎಂಬ ಅನುಭವವು ಬಂದಿತು ಶಾಂತಿ ಪಾಠವನ್ನು ಹೇಳುತ್ತಿದ್ದ ಹಾಗೆಯೇ ದೇಹದಲ್ಲಿ ಸರ್ವಾಂಗಗಳಲ್ಲೂ ಅಮೃತೀಕರಣವಾಗಿ ಎಲ್ಲಕ್ಕೂ ಹೊಸದೊಂದು ಜೀವ ಬಂದಂತಾಗಿ ಬ್ರಹ್ಮ ವಿದ್ಯೆಯನ್ನು ಧರಿಸುವುದಕ್ಕೋಸ್ಕರವೂ ನವೋ ನವವಾದ ಚೇತನವನ್ನು ವಹಿಸಿದಂತಾಯಿತು ನಚಿಕೇತರೆ ಮುಖದಿಂದ ಹೊರಟದು ಬರಿಯ ಶಬ್ದಗಳಲ್ಲ ಆಯಪಿಂಡಗಳಂಬಂತೆ ವಿಶ್ವಾಮಿತನ ಹೃದಯದಲ್ಲಿ ಹಿಡಿದು ದೇಹದಲ್ಲಿ ಮನೆ ಮಾಡಿ ಕುಳಿತುಕೊಂಡು ಆತನ ವಾಕು ಪಲ್ಲವಿಸಿ ಬೆಳೆಯಿತು ಏನೋ ಒಂದು ಹೊಸದಾಗಿ ಕಂಡರೂ ಬೋಧವಾಗುತ್ತಿರುವ ಚೇತನವೇ ತನ್ನೊಳಹುಕ್ಕು ತನ್ನಲ್ಲಿದ್ದ ಚೇತನವನ್ನು ಪ್ರಬುದ್ಧಗೊಳಿಸಿ ಆತ ಅದನ್ನು ಲೋಕದಲ್ಲೆಲ್ಲಾ ಹರಡುತ್ತಿರುವಂತೆ ಆಯಿತು ಘನವಾಗಿ ಒಂದು ಪಿಂಡದಂತೆ ಇದ್ದ ತಾನು ಎಂಬುದೊಂದು ಭಾವವು ಅಗ್ನಿಪಟದಿಂದ ಧೂಮವಾಗಿ ಲೋಕ ಲೋಕಾಂತರ ಬ್ರಹ್ಮಾಂಡಗಳನ್ನೆಲ್ಲ ವ್ಯಾಪಿಸಿದಂತಾಯಿತು ತಾನು ಏಕಾಂತವಾಗಿ ಗವಿಯಲ್ಲಿ ಕುಳಿತು ಪ್ರಾಣಿ ಪಂಚಕ ದರ್ಶನಾದಿ ವ್ಯಾಪಾರ ಮಗ್ನನಾದಾಗ ತನ್ನಿಂದ ಎದ್ದು ಹೋಗಿ ಸ್ನಾನಾಹಿಕಗಳನ್ನು ಮಾಡಿಬರುತ್ತಿದ್ದ ಆರೂಪು ರೂಪವು ಇಂದು ಇಂದಿಯ ಗೋಚರ ಗೋಚರವೆನ್ನುವಷ್ಟು ಸೂಕ್ಷ್ಮವಾಗಿ ಬ್ರಹ್ಮಾಂಡವನ್ನೆಲ್ಲ ಆವರಿಸುತ್ತಿರುವುದನ್ನು ತಾನು ಹಿಂದೆ ದರ್ಶನ ಮಾಡಿದ ಕಾಲಪುರುಷನನ್ನು ವ್ಯಾಪಿಸಿ ಭೇದಿಸಿಕೊಂಡು ಆತನ ಒಳ ಹೊರಗಳನ್ನೆಲ್ಲ ಬಳಸಿಕೊಂಡು ಆತನನ್ನು ಒಂದು ಮಗುವಿನಂತೆ ಎತ್ತಿಕೊಳ್ಳುವುದನ್ನು ಆ ಮಹಾನುಭಾವನು ಕಂಡನು ವಿಶ್ವಾಮಿಥನು ಜಾಗೃತಿನಲ್ಲಿ ನಡೆದಂತೆ ಆಗುತ್ತಿರುವ ಈ ವ್ಯಾಪಾರವೆಲ್ಲ ವಾಮದೇವನಿಗೆ ಕನಸಾಗಿ ಕಾಣುತ್ತಿದೆ ಹಸ್ವವಾಗಿ ಅದರ ಹೊರಗಿನ ಯಾವುದೋ ಒಂದು ಪದಾರ್ಥವು ಬ್ರಹ್ಮಾಂಡವನ್ನೆಲ್ಲ ವ್ಯಾಪಿಸಿಕೊಂಡು ಆತನು ಧರಿಸುತ್ತಿರುವ ಧರಿಸುವಂತೆಯೂ ನಾನು ಅದರದೊಂದು ಅಂಶವಾಗಿ ತಾನೇ ಬೇಕೆಂದು ಒಂದು ಆಕಾಶಕೋಶವನ್ನು ಸೇರಿಕೊಂಡು ಇರುವಂತೆಯೂ ಭಾಸವಾಯಿತು ನಚಿಕೇತರು ವಿದ್ಯಾದಾನ ಕರ್ಮಗಳನ್ನು ಸಾಂಗವಾಗಿ ನೆರವೇರಿಸಿದರು ವಿಶ್ವ ವಾಮದೇವನು ಪ್ರಕೃತಿ ನಚಿಕೇತರು ಅವರಿಬ್ಬರ ಸಾಮರ್ಥ್ಯರು ಬಹು ಸಂತೋಷಪಟ್ಟು ಅಯ್ಯ ನಮ್ಮ ಗುರುಗಳು ಈ ದಿನ ಸಂತುಷ್ಟರಾದರು ಅವರು ನನ್ನಲ್ಲಿ ಈ ನಿಕ್ಷೇಪವು ಇಂದು ಸತ್ಪಾದ ಸತ್ಪಾತ್ರದಲ್ಲಿ ವಿನಿಯೋಗವಾಗಿ ಅವರ ಸಂಕಲ್ಪವು ಈಡೇರಿತಂದು ನಾನೂ ಕೃತಾರ್ಥನಾದನು ಈಗ ನಿಮಗೆ ದರ್ಶನವಾದದ್ದು ಜ್ಞಾತೃ ದೇಹದಲ್ಲಿಯೂ ಕುಳಿತು ಕೆಲಸ ಮಾಡುತ್ತಿರುವ ಪ್ರತ್ಯಾತ್ಮನೀತನು ಇನ್ನು ಮುಂದೆ ಇದನ್ನು ಬೆಳೆಸಿಕೊಂಡು ವೃಷ್ಟಿ ಸಮಷ್ಟಿಗಳಲ್ಲಿ ಆತ್ಮದರ್ಶನ ಮಾಡಿ ಕೃತಾರ್ಥರಾಗಿರಿ ಎಂದು ಆಶೀರ್ವದಿಸಿದರು